ಗೋಳುಗೋಳೆನ್ನ ಗುಳೆ ಹಿರೇಶನ್ ಕೋಪನ್ ಕ ಮೀಷನ್ ಗೊಳು ಗೋಳೆನ್ನ ಗುಳೆ ಅಕ್ಕಿ ರೂಪಾಯಿಗೆ ಒಂದು ಸೇರು ಸಕ್ಕದೇ ಆದ್ರೆ ಸವಾರು ಸಿಕ್ಕದ್ ಹೋದ್ರು ಗೋಧಿ ರಾಯರು ಮಕ್ಕಳೆಲ್ಲ ಮಡಿದೆ ಎದ್ರು ಹಿಟ್ಟು ಅನ್ನ ರಟ್ಟಿ ಸುದ್ದಿ ಮೊದಲೇ ಇಲ್ಲ ಹೊಟ್ಟೆ ಹಸಿವು ತಡೆಯೋದಿಲ್ಲ ಹೋಟ್ಲಿಗೋದ್ರೆ ಮೊದಲೇ ಇಲ್ಲ ಕಳ್ಳ ಸಂತೆಯೊಳಗೆ ಲೇಸು ಎಲ್ಲ ಸಾಮಾನುಂಟು ಬೇಸೋ ಕೊಳ್ಳಲಿಕ್ಕೆ ಇಲ್ಲ ಕಾಸು ಒಳ್ಳೆ ರೇಷನ್ ಬಂತು ರೋಸು ಎನ್ನಾದಾಯ ಕುಡಿಕೆ ಗಾತ್ರ ದಿನವೂ ಖರ್ಚು ಮಡಿಕೆ ಗಾತ್ರ ಮನೆಯೊಳಗಾಕೆ ಗಡಿಗೆ ಗಾತ್ರ ಮನೆಯಾ ಬಾಡಿಗೆ ಆನೆ ಗಾತ್ರ ಮುನ್ನ ಏನಾನಾಗೋದ ಕಟ್ಟ ನ್ನುವಂತ ಭೀತಿ ಪ್ರಕಟ ನನ್ನೀಯಿಂದ ರೇಷನ್ ಕಾಟ ಇನ್ನು ಕಲೆಯೋ ನೀಲಕಂಠ ಇನ್ನು ಕಲೆಯೋ ನೀಲಕಂಠ ಗೋಳು ಗೋಳು ಗೋಳುಗಳನ್ನಗೊಳೆ ಈ ರೇಷನ್ ಕೂಪಂಕ ಮೀಷಣ್ ಗೋಳು ಗೊಳನ್ನ ಗೊಳೆ ಗೋಳು ಗೋಳೆನ್ನ ಗೊಳೆ ಗೋಳು ಗೋಳೆನ್ನ ಗೊಳೆ